ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಗಣೇಶಯ ನಮಃ ಗುರುಪಾದು ನಾಲ್ಕನೇದು ಅದರಲ್ಲಿ ನಾಳೀಕನೀಕಾಶಪದಾಹೃತ ನಾನಾಮೋಹಾ ನಿವಾರಭ್ಯಾ ನಮಜ್ಜನಾಭೀಷ್ಟತತಿಪ್ರದಾಭ್ಯಾ ನಮೋ ನಮ ಶ್ರೀ ಗುರುಪಾದುಭ್ಯಾಂ ಅದರಲ್ಲಿ ನಿನ್ನೆ ನಾವು ನಾಲಿ ಕನಿ ಕಾಶ ಪದಾಹೃತಾಭ್ಯಾಮ್ ಇದನ್ನು ನೋಡಿದ್ದೇವೆ ಅಂದರೆ ನಾಲಿ ಅಂದರೆ ನಾಳ ಕಮಲದ ನಾಳ ಕಮಲದ ದಂಟು ಕನಿ ಅಂದರೆ ಮೃದುವಾದದ್ದು ತುಂಬ ಮೆದುವಾದದ್ದು ಅಂಥೇಳಿ ಕನ್ಯಾ ಇನ್ನರ್ಥವು ಇದೆ ಕಾಶ ಅಂದರೆ ಬೆಳಗತಕ್ಕಂತಹ ಕಾಶದೀಪ್ತವು ಕಾಂತಿ ಬೆಳಗತಕ್ಕಂಥ ಪ್ರಕಾಶ ಅಂತೇಳಿ ಹಾಗೆ ಬಂದದ್ದು ಅಂದರೆ ಮೃದುವಾಗಿ ಬೆಳಗ್ತಾಯಿರ್ತಕ್ಕಂಥದ್ದು ಕಮಲದ ದಂಟಿನಂತೆ ಯಾವುದು ಪದಾಹೃತ ಅಭ್ಯಾಮ್ ಅಂತಹ ಆ ಪಾದಗಳನ್ನು ಆಹೃತ ಸ್ವೀಕಾರ ಮಾಡತಕ್ಕಂಥದ್ದು ಆಹರಣ ಯಾವುದು ಅದು ಪಾದಕೆ ಪಾದವನ್ನು ಪಾದಂ ಕಾಯತಿ ಇತಿ ಪಾದುಕ ಪಾದವನ್ನು ರಕ್ಷಿಸ್ತದೆ ಎನ್ನುವುದರಿಂದಾಗಿ ಪಾದಕ ಅಂತೇಳಿ ಪಾದರಕ್ಷೆ ಹಾಗೆ ಕಮಲದ ದಂಟಿನಂತಹ ಮೃದುವಾದ ಬೆಳಗುತ್ತಾ ಇರತಕ್ಕಂತಹ ಪಾದಗಳನ್ನು ಯಾವ ಗುರುಪಾದಗಳನ್ನು ಸ್ವೀಕಾರ ಮಾಡತಕ್ಕಂಥ ಪಾದಕಗಳು ಯಾವಿದೆಯೋ ಅವುಗಳು ನಾಲಿ ಕಮಲದಂಟು ಖನಿ ಮೆದುವಾದ ಕಾಶ ಬೆಳಗುತ್ತಾ ಇರತಕ್ಕಂಥ ಪದ ಆಹೃತಾಭ್ಯಾಮ್ ಚರಣಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಪಾದುಕೆಗಳು ಅಂತ ಹೇಳಿ ಅವುಗಳಿಗೆ ನಮಸ್ಕಾರ ಅಂಥೇಳಿ ಅದರ ಮುಂದೆ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಮ್ ಅದನ್ನು ಇವತ್ತು ನೋಡೋಣ ಈಗ ಶೋಕ ಮೋಹ ಮೊದಲಾದ ಬಂಧನಗಳನ್ನು ಇವು ನಿವಾರಿಸ್ತವೆ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಮ್ ಗುರುಪಾದುಕೆಗಳು ದೇಹ ನಾನು ಎಂದು ತಿಳಿದಿರುವಂಥದ್ದು ಅಹಂಕಾರ ಈ ದೇಹಕ್ಕೆ ಸಂಬಂಧಪಟ್ಟವರು ನನ್ನವರು ಎಂದು ಯಾರಿದ್ದಾರೋ ಅವರಿಗೇನಾದರೂ ಆದಾಗ ನಾವು ಸುಖ ದುಃಖಗಳಿಗೆ ಒಳಗಾಗಿ ನಾವು ಗೋಳಾಡುವಂಥದ್ದು ಇದಕ್ಕೆ ವಿಮೋಹ ಅಂತೇಳಿ ಹೇಳ್ತಾರೆ ವಿಚಿತ್ರವಾದ ಮೋಹ ಅಂಥೇಳಿ ಈ ಅಹಂ ಮತ್ತು ಮಮ್ಮ ಎಂಬ ಈ ಎರಡೇ ಸಂಸಾರಕ್ಕೆ ನಮ್ಮನ್ನು ಮಿಗಿಯುವ ಈ ದೇಹ ನಾನು ಅಂತೇಳಿ ಅಂದ್ಕೊಂಡ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಸಂಬಂಧ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಪತಿ ಪತ್ನಿ ಮಕ್ಕಳು ಈ ರೀತಿ ಬರ್ತದೆ ಎಲ್ಲ ಇಡೀ ದೇಹಕ್ಕೆ ಸಂಬಂಧಪಟ್ಟದ್ದು ಆತ್ಮಕ್ಕಲ್ಲ ಅದೇ ನಮ್ಮನ್ನು ಸಂಸಾರಕ್ಕೆ ಬಿಗಿಯತಕ್ಕಂಥ ಪಾಶಗಳು ಅಹಂ ಮತ್ತು ಮಮ ನಾನು ಮತ್ತು ನನ್ನದು ಒಂದು ವರ್ಷದ ಮಗುವಿಗೆ ಅಥವಾ ಎರಡು ವರ್ಷದ ಪುಟ್ಟ ಹಸುಳಿಗೆ ದೇಹದಲ್ಲಿ ನಾನು ಎಂಬ ಭಾವನೆ ಬೆಳೆದಿರುವುದಿಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ ಮಗುವಿನ ತಂದೆ ಸಾಯಲಿ ಅಥವಾ ತಾಯಿಗೆ ಏನಾದರೂ ದೊಡ್ಡ ರೋಗ ಬರುವುದಿರಲಿ ಅಥವಾ ತನ್ನ ಕುಟುಂಬಕ್ಕೆ ಯಾವುದೇ ರೀತಿ ಹಾನಿಯಾಗುವುದಿರಲಿ ಯಾವೂ ಆ ಮಗುವಿನ ಮನಸ್ಸನ್ನು ಯಾಕೆ ಅದಕ್ಕೆ ಆ ರೀತಿಯ ಭಾವನೆ ಬಂದಿರುವುದಿಲ್ಲ ನಾನು ನನ್ನದು ಅಂಥೇಳಿ ಇವರು ನಮ್ಮವರು ಇತ್ಯಾದಿಯಾಗಿ ಶೋಕ ಮೋಹಗಳೆಲ್ಲವೂ ಅಹಂಕಾರದ ಪ್ರತಿಕ್ರಿಯೆಗಳು ಇದರರ್ಥ ನಾವು ನಾನು ಮತ್ತು ನನ್ನದು ಎಂಬುದನ್ನು ಬೆಳೆಸ್ಕೊಳ್ಳಬಾರದು ಎಂದಲ್ಲ ಅದು ತನ್ನಿಂದ ಬೆಳೀತದೆ ಅದ ಅವನ್ನು ಹಚ್ಚಿಕೊಳ್ಳಬಾರದು ಅಂಥೇಳಿ ಅರ್ಥ ಜನಕ ಮಹಾರಾಜ ಸಾಕಷ್ಟು ಜವಾಬ್ದಾರಿ ಹೊತ್ತಂಥ ವ್ಯಕ್ತಿ ಅರಮನೆ ರಾಜ್ಯ ಭಾರ ಸಂಸಾರದ ಭಾರ ಇವೆಲ್ಲವನ್ನು ದಕ್ಷ ರೀತಿಯನ್ನು ನಿರ್ವಹಿಸಿಕೊಂಡಿದ್ದಂಥ ಚಕ್ರವರ್ತಿ ತಲೆ ಹಾಳಾಗುವಷ್ಟು ವ್ಯವಹಾರ ಕೆಲಸವಿದ್ದರೂ ಅವು ಯಾವುದನ್ನು ಹಚ್ಚಿಕೊಳ್ಳದೆ ತಾನು ಬ್ರಹ್ಮನಿಷ್ಠೆಯಲ್ಲಿ ಬದುಕಿದ ಮಹಾತ್ಮ ಕರ್ಮಯೋಗಿ ಒಂದು ಸಲ ವೇದಾಂತ ಪಾಠ ನಡೀತಾ ಇತ್ತಂತೆ ಜನಕ ಮಹಾರಾಜ ಆತ್ಮವಿಚಾರದಲ್ಲೇ ತನ್ಮಯನಾಗಿದ್ದ ಆಗ ಆಕಸ್ಮಿಕವಾಗಿ ದೂತರು ಓಡಿ ಬಂದು ಮಹಾರಾಜ ನಿಮ್ಮ ಅರವನಿಗೆ ಬೆಂಕಿ ಬಿದ್ದಿದೆ ನಿಮ್ಮ ಆಸ್ತಿ ಸಂಪತ್ತೆಲ್ಲ ನಾಶವಾಯಿತು ಹೇಳಿ ಬೇಗ ಬನ್ನಿ ಅಂತೇಳಿ ಹೇಳಿದರು ಜನಕ ಮಹಾರಾಜ ಮಾತ್ರ ಏನೇನು ಕೇಳಿಸಿಕೊಳ್ಳದಂತೆ ನಿರ್ಲಿಪ್ತನಾಗಿದ್ದ ಅಧ್ಯಾತ್ಮ ವಿದ್ಯೆಯ ವೈಭವವಿದು ಗುರುಮುಖಿಯನ್ನು ವೇದಾಂತ ತತ್ವಾಂಶವನ್ನು ಮಾಡಿದವನಲ್ಲಿ ಶೋಕಮೋಹಗಳಿಗೆ ನಂತರ ಅವಕಾಶವಿಲ್ಲ ಆದರೆ ವ್ಯಾವಹಾರಿಕವಾಗಿ ಮಾಡಬೇಕಾಗ್ತದೆ ಬೆಂಕಿ ಬಿದ್ದಾಗ ನಂದಿಸುವಂತಹ ಕರ್ತವ್ಯನೂ ಮಾಡಬೇಕಾಗ್ತದೆ ಆದರೆ ಅದನ್ನು ಅದರಿಂದ ಮನಸ್ಸಿಗೆ ನಾವು ನಾವು ಉದ್ವಿಗ್ನರಾಗಬೇಕಾಗಿಲ್ಲ ಉದ್ಯೋಗಕ್ಕೊಳಗೊಳಗಾಗಬಾರದು ಕರ್ತವ್ಯ ಏನು ಇದೆ ಅದನ್ನು ಮಾಡಬೇಕು ನಾವು ಮನಸ್ಸಿಗೆ ಅದನ್ನು ಟೆನ್ಷನ್ ಆಗಿ ತಗೊಳ್ಬಾರ್ದು ಹಚ್ಚಿಕೊಳ್ಳಬಾರ್ದು ಕರ್ತವ್ಯ ಏನಿದೆ ಬೆಂಕಿ ಬಿದ್ದಾಗ ಆರಿಸುವಂಥದ್ದು ಅದನ್ನು ಮಾಡಬೇಕು ಮಾಡಿಸಬೇಕು ಅಷ್ಟೆ ಇದು ನಾನಾ ವಿಮೋಹಾದಿ ನಿವಾರಿಕ ಅಭ್ಯಾಮ್ ಇನ್ನು ಮುಂದೆ ನಮಜ್ಜನಾಭೀಷ್ಟ ತತಿಪ್ರದಾಭ್ಯಾಮ್ ನಮತ್ ಜನ ಅಭೀಷ್ಟ ತತಿಪ್ರದಾಭ್ಯಾಮ್ ಪೂಜಿಸುವವನಿಗೆ ನಮತ್ ಜನ ಪೂಜಿಸುವ ವ್ಯಕ್ತಿಗಳಿಗೆ ಅವರ ಅಭೀಷ್ಟವ ದ ಸಮೂಹವನ್ನೇ ತತಿ ಪ್ರದಾಭ್ಯ ಕೊಡತಕ್ಕಂಥವುಗಳು ಗುರುಪಾದುಕೆಗಳು ಮಾತಂಗರ್ಷಿಗಳು ತಮ್ಮ ಶಿಷ್ಯ ಸಹಿತರಾಗಿ ಕಾಡಿನ ಮಧ್ಯ ತಪೋವನದಲ್ಲಿ ವಾಸಿಸ್ತಾ ಇದ್ರು ಎಲ್ಲೆಲ್ಲೂ ಹಚ್ಚನೆಯ ಹಸಿರಿನ ಗಿಡಮರಗಳು ಪ್ರಶಾಂತ ವಾತಾವರಣ ಹತ್ತಿರವೇ ಹರಿತಾಯಿದ್ದ ಒಂದು ಸಣ್ಣ ನದಿ ಪಕ್ಕದಲ್ಲೇ ಇವರ ಕುಟೀರ ಅದಕ್ಕೆ ಅನತಿ ದೂರದಲ್ಲೇ ಅಂದರೆ ಅತಿ ಸಮೀಪದಲ್ಲಿಯೇ ಅನತಿ ದೂರ ಅಂದರೆ ತುಂಬ ದೂರ ಇಲ್ಲ ಅತಿ ದೂರ ಅಲ್ಲ ಅಲ್ಲಿ ಶಿಷ್ಯರುಗಳ ವಾಸಕ್ಕಾಗಿ ಪರ್ಣಶಾಲೆಗಳು ಇಂಥ ಪವಿತ್ರವಾದ ತಪೋಭೂಮಿಯಲ್ಲಿ ಪ್ರತಿದಿನ ವೇದಾಂತ ಪಾಠಗಳು ನಡೀತಾ ಇದ್ದವು ಈ ಆಶ್ರಮಕ್ಕೆ ಹತ್ತಿರವೇ ಶಬರಿ ಎಂಬಾಕೆ ಜೀವಿಸ್ತಾ ಇದ್ಲು ಹಗಲೆಲ್ಲ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಸುತ್ತಿಕೊಂಡು ರಾತ್ರಿ ಆಗುತ್ತಲೇ ಆಶ್ರಮದ ವಠದೊಳಗೆ ಬಂದು ಸೇರಿಕೊಳ್ತಿದ್ಲು ರಾತ್ರಿ ತಾನು ಮಲಗುವ ಮುನ್ನ ಆಶ್ರಮದ ಹೊರಗೆ ಅಂಗಳ ಜಗಲು ಎಲ್ಲ ಸ್ವಚ್ಛ ಮಾಡಿ ಮಲಗ್ತಾಳೆ ಇದನ್ನು ನೋಡಿದು ತಿಳಿದಂತಹ ಗುರುಗಳು ಅಮ್ಮ ನೀನು ಇರು ಆಶ್ರಮದಲ್ಲೇ ವಾಸವಾಗಿರು ಇಲ್ಲೇ ಸೇವೆ ಮಾಡ್ತಿರು ಅಂದಿದ್ರು ಅವರು ದಿನ ಪಾಠಗಳನ್ನು ಶ್ರವಣ ಮಾಡಿಕೊಂಡು ಅಂತ್ಯವಾಸಿಯಾಗಿ ಗುರುಕುಲದಲ್ಲೇ ಇದ್ಲು ಎಷ್ಟೋ ವರ್ಷಗಳು ಹಾಗೆ ಕಳೀತದೆ ಒಂದು ದಿವಸ ಗುರುಗಳು ಶಿಷ್ಯರನ್ನೆಲ್ಲ ಕರೆದು ನಾನು ದೇಹ ಬಿಡುವ ಕಾಲ ಬಂತು ಇನ್ನೊಂದೆರಡು ದಿವಸಗಳಲ್ಲಿ ನಾನು ಸಮಾಧಿ ಆಗ್ತೇನೆ ನಿಮಗೆ ಏನೇನು ಬೇಕು ಎಲ್ಲ ಕೇಳಿಕೊಳ್ಳಿ ಅಂದರು ಮರುದಿನ ತರಗತಿಗೆ ಬರುವಾಗ ಒಬ್ಬೊಬ್ಬ ಶಿಷ್ಯನು ಕೂಡ ಕೇಳಿಕೊಳ್ಳು ಕೂಡ ಕೇಳಿಕೊಳ್ಳುವುದಕ್ಕಾಗಿ ತನ್ನ ಮನಸ್ಸಿನ ಕಾಮನೆಗಳನ್ನೆಲ್ಲ ದೊಡ್ಡ ಪಟ್ಟಿ ಮಾಡಿಕೊಂಡು ಬಂದಿದ್ದರು ಗುರುಗಳು ಏನು ಬೇಕು ನಿಮಗೆ ಏನು ಕೇಳಿದ ತಕ್ಷಣ ತಮ್ಮ ಮನಸ್ಸಿನ ಕಾಮನೆಗಳನ್ನೆಲ್ಲ ಒಬ್ಬೊಬ್ಬರಾಗಿ ಕೇಳಿಕೊಳ್ತಾರೆ ಗುರುಗಳು ಎಲ್ಲದಕ್ಕೂ ತಥಾಸ್ತು ಎನ್ನುತ್ತಾ ಇದ್ರು ಶಬರಿಯನ್ನು ಉದ್ದೇಶಿಸಿ ಗುರುಗಳು ಕೇಳ್ತಾರೆ ಅಮ್ಮ ನೀನೇನು ಕೇಳಿಕೊಂಡಿಲ್ವಲ್ಲ ನನಗೇನು ಬೇಡ ಮಹಾಸ್ವಾಮಿ ನೋಡು ಇನ್ನೊಂದು ಸಲ ಆಲೋಚನೆ ಮಾಡು ನಾಳೆ ಮತ್ತೆ ನಾನು ಸಿಗುವುದಿಲ್ಲ ನಿನಗೇನು ಬೇಕು ಇವಾಗಲೇ ಕೇಳಿಕೊ ಗುರುದೇವ ನಿಮಗೇನು ಕೊಡಬೇಕು ಎಂದು ಅನ್ನಿಸ್ತದೋ ಅದನ್ನು ನನಗೆ ದಯಪಾಲಿಸಿ ನೋಡಿ ಎಂಥ ಮಾತು ಆ ಮಹಾತಾಯಿಯದ್ದು ಶಬರಿಯದ್ದು ನಿಮಗೆ ನನಗೆ ಏನು ಕೊಡಬೇಕು ಅಂತೇಳಿ ನಿಮಗೆ ಅನಿಸ್ತದೋ ಅದನ್ನು ನನಗೆ ಕೊಡಿ ಅದರ ಅರ್ಥ ಏನು ನನಗೆ ಪ್ರಿಯವಾದುದು ನನಗೆ ಬೇಡ ನನಗೆ ಹಿತವಾದುದನ್ನು ಕರುಣಿಸಿ ನನಗೆ ಯಾವುದು ಸರಿಯೋ ನನಗೆ ಯಾವುದು ನಾ ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೋ ಅದನ್ನು ಕೊಡಿ ನೀವು ನಿಮಗೆ ಏನು ಅನ್ನಿಸ್ತದೋ ಒಳ್ಳೇದಂತಲೂ ಅವಳು ಹೇಳಿಲ್ಲ ಪಾಪ ಪುಣ್ಯಗಳ ಒಳ್ಳೇದು ಕಟ್ಟದನ್ನು ಭಾವೂ ಇಲ್ಲ ಅವಳಿಗೆ ನಿಮಗೆ ಏನು ಕೊಡಬೇಕು ಅಂತ ಅನಿಸ್ತು ಅದನ್ನು ನನಗೆ ಅಂಥೇಳಿ ಹೇಳಿಬಿಟ್ಲಂತೆ ಗುರುಗಳು ಅತ್ಯಂತ ಸಂತುಷ್ಟಗೊಂಡು ಅವಳನ್ನು ಹತ್ತಿರ ಕರೆದು ತಾರಕ ಮಂತ್ರವಾದ ಶ್ರೀರಾಮ ಮಂತ್ರವನ್ನು ಉಪದೇಶ ಕೊಡ್ತಾರೆ ಮತಂಗ ಮಹರ್ಷಿಗಳು ನೋಡಿ ಉಳಿದವರಿಗೆಲ್ಲ ಅದು ಇದು ಏನೇನೋ ಕೊಟ್ಟಿರ್ಬೇಕು ಲೌಕಿಕವಾದ್ದನ್ನು ಹಾಂ ಅವರ ಕೆಲವು ತಾಳೆ ಪುಸ್ತಕಗಳು ಅಥವಾ ಏನೇನು ಇದ್ದಿರ್ಬೋದು ಅಥವಾ ಸಂಪತ್ತು ಆದರೆ ರಾಮ ತಾರಕ ಮಂತ್ರದ ಉಪದೇಶ ಮಾಡ್ತಾರೆ ಗುರುಗಳು ನಿಮಗೆ ಏನು ಕೊಡಬೇಕನ್ನಿಸ್ತು ಅದನ್ನು ಕೊಡಿ ಅಂತೇಳಿ ಅವ್ರು ಕೊನೆಗೆ ಅದು ಒತ್ತಾಯ ಮಾಡಿದಾಗ ಮೊದಲು ಏನೂ ಬೇಡ ಅಂತೇಳಿ ಹೇಳಿದ್ಳು ಈಗ ಶ್ರೀರಾಮ ಮಂತ್ರವನ್ನು ಉಪದೇಶ ಮಾಡ್ತಾರೆ ಎರಡೇ ದಿವಸಗಳಲ್ಲಿ ಮಾತಂಗರೀಶಿಗಳು ಶರೀರವನ್ನು ಬಿಡ್ತಾರೆ ಮುಂದೆ ಎಷ್ಟೋ ವರ್ಷಗಳ ಬಳಿಕ ಪ್ರಭು ಶ್ರೀರಾಮಚಂದ್ರನ ಶಬರಿಗೆ ದರ್ಶನ ಕೊಡ್ತಾನೆ ಅವಳಿಗೆ ಮುಕ್ತಿಯನ್ನು ನೀಡ್ತಾನೆ ಗುರುಗಳ ಹತ್ತಿರ ಇದ್ದು ಜ್ಞಾನಶ್ರವಣ ಮಾಡಿದವರಿಗೆ ಸಿಗುವ ಲಾಭ ಇದು ಮನಸಿನ ಇಚ್ಛೆಗಳು ಗುರುಪಾದುಕಗಳನ್ನು ಪೂಜಿಸುವುದರಿಂದ ಪೂರೈಸುವುದಲ್ಲ ಮನಸ್ಸಿನಲ್ಲಿ ಇಚ್ಛೆಗಳೇ ಉದ್ಭವಿಸದಂತೆ ಆಗ್ತದೆ ಇದು ನಿಜವಾದ ಪೂಜಾ ಫಲ ಇಚ್ಛೆಗಳನ್ನು ಪೂರೈಸುವಂಥದ್ದು ಅಂತೇಳಿ ಅಲ್ಲ ಇಚ್ಛೆಗಳೇ ಇಲ್ಲದಾಗುವಂಥದ್ದು ಪೂರ್ಣ ಕಾಮ ಆಗತಕ್ಕಂಥದ್ದು ಯಾವುದೇ ಬಯಕೆ ನಮ್ಮನ್ನು ಮಾಡತಕ್ಕಂಥದ್ದು ಅದು ಗುರುಪಾದುಕ ಪೂಜನದ ಫಲ ಅಂಥೇಳಿ ಹೇಳ್ತಾ ಇದ್ದಾರೆ ಅಷ್ಟು ಅದ್ಭುತವಾದದ್ದು ಮುಂದೆ ಐದನೇ ಶ್ಲೋಕ ನೃಪಾಲಿ ಮೌಲಿವ್ರಜರತ್ನಕಾಂತಿ ಸರಿದ್ವಿರಜಕನ್ಯಕಾಭ್ಯಾಂ ನೃಪತ್ವಾಭ್ಯಾ ನತಲೋಕ ಪಂಕ್ತಿ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಅಂಥೇಳಿ ಇಲ್ಲಿ ನೃಪಾಲಿ ಮೌಲಿವ್ರಜರತ್ನಕಾಂತಿ ನೃಪರಾಜರುಗಳು ಆಲಿ ಮೌಲಿ ಅವರ ತನಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂತಹ ನೃಪರು ರಾಜರುಗಳ ಕಿರೀಟ ವ್ರಜ ರತ್ನ ಕಾಂತಿ ಅದರಲ್ಲಿ ಅವುಗಳ ಕಿರೀಟಗಳ ಕಾಂತಿಯ ಹೊಳೆಯಲ್ಲಿ ಸರಿತ್ ಕಾಂತಿ ಸರಿತ್ ವಿರಾಜತ್ ಝಷ ಕನ್ಯ ಅದರಲ್ಲಿ ಮೀನಿನಂತೆ ಜಶಕನ್ಯಕ ಮತ್ಸಕನ್ಯೆಯಂತೆ ಹೊಳೆಯುತ್ತಾ ಇರತಕ್ಕಂತಹ ಗುರುಪಾದುಕೆಗಳು ನೋಡಿ ರಾಜಾದಿ ರಾಜರುಗಳ ಸಮೂಹವೇ ಸಾಲಾಗಿ ಬಂದು ರೂಪ ಆಲಿ ಆಲಿ ಅಂದರೆ ಸಾಲಾಗಿ ಸರತಿ ಸಾಲಿನಲ್ಲಿ ಬಂದು ನಮಸ್ಕರಿಸ್ತಾ ಇರ್ತಾ ನಮಸ್ಕರಿಸ್ತಾ ಇರ್ತಾರೆ ಕಿರೀಟಧಾರಿಗಳಂಥ ರಾಜ ಮಹಾರಾಜಗಳು ಯಾವುದಕ್ಕೆ ಗುರುಪಾದುಕೆಗಳಿಗೆ ಆವಾಗ ಆ ಕಿರೀಟಗಳಿಗೆ ಬಿದ್ದಂಥ ಬೆಳಕಿನ ಯಾವ ಪ್ರತಿಫಲನ ಆಗ್ತದಲ್ಲ ಅದು ಆ ಒಂದು ಪ್ರತಿಫಲನ ಕಾಂತಿ ಅದರದ್ದೇ ಆ ಕಾಂತಿಯ ಬೆಳಕಿನ ಕಾಂತಿ ಇದೆಯಲ್ಲ ಕಾಂತಿಯನ್ನೇ ನದಿಗೆ ಹೋಲಿಸಿದ್ದಾರೆ ಆ ನದಿಯಲ್ಲಿ ಮಿನುಗುತ್ತಾ ಇರತಕ್ಕಂತಹ ಈ ಬೆಳ್ಳಿಯ ಮೀನುಗಳಾಗಿ ಕಾಣಿಸ್ತವಂತೆ ಯಾವುದು ಈ ಪಾದುಕೆಗಳು ಹೊಳೆಯಲ್ಲಿ ಮೀನಿನಂತೆ ಜಶ ಕನ್ಯ ಕಾಪ್ಯ ಮತ್ಸ್ಯ ಕನ್ಯೆಯಂತೆ ಶೋಭಿಸ್ತಾ ಇರತಕ್ಕಂಥ ಬೆಳಗ್ತಾ ರಾಜರ ಕಿರೀಟಗಳಿಗೆ ಬಿದ್ದ ಬೆಳಕಿನ ಬೆಳಕೆಂಬಂತಹ ಬೆಳಕಿನ ಪ್ರತಿಫಲನವೆಂಬಂತಹ ನದಿ ಆ ನದಿಯಲ್ಲಿ ಮೀನಿನಂತೆ ಹೊಳೆಯುತ್ತಾ ಇರತಕ್ಕಂತಹ ಅಥವಾ ಮತ್ಸ್ಯ ಕನ್ನಿಗ ಕನ್ನಿಯಂತೆ ಹೊಳೆಯುತ್ತಾ ಇರ್ತಕ್ಕಂಥ ಗುರುಪಾದುಕೆಗಳು ನೃಪತ್ವದ ಅಭ್ಯಂ ಹಾಗೆಯೇ ನೃಪತ್ವವನ್ನು ಕೊಡತಕ್ಕಂಥವುಗಳು ಅವುಗಳು ರಾಜ ಪಟ್ಟವನ್ನೇ ಕೊಡತಕ್ಕಂತಹ ಸಾಮರ್ಥ್ಯ ಗುರುಪಾದ ಗುರುಪಾದುಕೆಗಳಿಗೆ ನೃಪತ್ವದ ಅಭ್ಯಂ ಲೋಕ ಪಂಕ್ತಿ ನಮಸ್ಕಾರ ಮಾಡಿದಂಥ ಜನರಿಗೆ ರಾಜ ಚಕ್ರವರ್ತಿತ್ವನೇ ಕೊಡಬಲ್ಲಂತಹ ಸಾಮರ್ಥ್ಯಗಳು ನಮೋ ನಮಃ ಮತ ಲೋಕ ಪಂಕ್ತಿ ನಮಸ್ಕಾರ ಮಾಡುವಂತಹ ಜನರ ಪಂಕ್ತಿಗೆ ಸಾಲು ಸರತಿಗೆ ಎಲ್ಲರಿಗೂ ನೃಪತ್ವವನ್ನು ಕೊಡತಕ್ಕಂಥದ್ದು ಸಾಮರ್ಥ್ಯ ಇದೆ ನೃಪತ್ವ ಅಂದರೆ ಏನರ್ಥ ಇಲ್ಲಿ ಆಧ್ಯಾತ್ಮಿಕವಾಗಿ ಒಡೆತನ ಅಂದರೆ ತನ್ನ ಒಡೆತನ ತನಗೆ ಕೊಡತಕ್ಕಂಥದ್ದು ಆತ್ಮದ ವಿಜಯ ಇಂದ್ರಿಯ ಮನೋವಿಜಯ ಆದರೆ ಲೋಕವನ್ನೇ ಗೆದ್ದಂತೆ ಅದಕ್ಕಿಂತ ದೊಡ್ಡ ನೃಪತ್ವ ಇಲ್ಲ ಅಂತಹ ಗುರುಪಾದಕಗಳಿಗೆ ನಮಸ್ಕಾರ ಅಂತೇಳಿ ಹೇಳ್ತಾ ಇದ್ದಾರೆ ಸಾಲಾಗಿ ಬಂದು ನಮಸ್ಕರಿಸುತ್ತಿರುವ ಜನರಿಗೆ ರಾಜಪದವಿಯೇ ದೈವಾಲಿಸುವ ಹಾಗೂ ತನಗಿ ನಮನಿಸುತ್ತಿರುವ ನಮಸ್ಕಾರ ಮಾಡುತ್ತಿರುವ ಮಹಾರಾಜರ ಕಿರೀಟಗಳ ಕಾಂತಿಯ ಹೊಳೆಯಲ್ಲಿ ಮೀನಿನಂತೆ ಹೊಳೆಯುತ್ತಿರುವ ಗುರು ಶ್ರೀ ಗುರು ಪಾದಕಿಗಳಿಗೆ ನಮಸ್ಕಾರಗಳು ರಾಜ ಮಹಾರಾಜರು ಕೂಡ ಗುರುಗಳ ಮುಂದೆ ನತಮಸ್ತಕರಾಗಿ ಅತಿ ವಿನಮ್ರತೆಯಿಂದ ವರ್ತಿಸುತ್ತಾರೆ ಆಚಾರ್ಯಶಂಕರ ಕಾಲದಲ್ಲಿ ಅನೇಕ ರಾಜ ಮಹಾರಾಜರುಗಳು ಅವರಿಗೆ ಶರಣಾಗಿದ್ದರು ಶಿವಾಜಿ ಮಹಾರಾಜನು ಕೂಡ ತನ್ನ ಇಡೀ ರಾಜ್ಯವನ್ನೇ ಸಮರ್ಥ ರಾಮದಾಸರ ಪದಗಳಿಗೆ ಅರ್ಪಿಸಿದ್ದ ತನ್ನ ರಾಜ್ಯ ಭಾರತ ಆಗುಹೋಗುಗಳನ್ನು ಪ್ರತಿ ದಿವಸ ಅವರಿಗೆ ಒಪ್ಪಿಸ್ತಾ ಇದ್ದ ಹೀಗೆ ಗುರು ಎನ್ನುವಂಥದ್ದು ಯಾರಿಗಾದರೂ ಎಂಥೆಂಥ ಅವರಿಗೂ ಬೇಕಾಗ್ತದೆ ಸಾಮಾನ್ಯವಾಗಿ ರಾಜ ಎಲ್ಲೂ ತನ್ನ ತಲೆ ತ ಬಗ್ಗಿಸುವಂತಿಲ್ಲ ದೇವಸ್ಥಾನದಲ್ಲಿ ದೇವರ ಮುಂದೆ ಅಥವಾ ಗುರುಗಳ ಸನ್ನಿಧಿಯಲ್ಲಿ ಎರಡೇ ಕಡೆ ಗುರು ಸನ್ಯಾಸಿಯಾದವರು ಅಷ್ಟೇ ಅವರ ಗುರುಗಳಿಗೆ ಮತ್ತು ದೇವರಿಗೆ ಇಷ್ಟೇ ಮತ್ತು ತಾಯಿಗೆ ಹೆತ್ತ ತಾಯಿಗೆ ಬೇರೆ ಯಾರಿಗೂ ತಲೆ ಬಗ್ಗಿಸುವಾಗಿಲ್ಲ ಗುರುಗಳ ಸನ್ನಿಧಿಯಲ್ಲಿ ಯಾಕೆ ಅಂದರೆ ಅವರು ವೈರಾಗ್ಯ ಸಾಮ್ರಾಜ್ಯವನ್ನೇ ಗೆದ್ದವರು ಲೌಕಿಕ ಸಾಮ್ರಾಜ್ಯ ಅಲ್ಲ ತಮ್ಮನ್ನೇ ತಾವು ಗೆದ್ದುಕೊಂಡವರು ಜಗತ್ತನ್ನೇ ತಮ್ಮ ವಶವಾಗಿಟ್ಟುಕೊಂಡು ಇರತಕ್ಕಂಥವ್ರು ಅಲೆಕ್ಸಾಂಡರ್ ಚಕ್ರವರ್ತಿಯ ವಿಜಯೋತ್ಸವದ ಮೆರವಣಿಗೆ ಬರ್ತಾಯಿತಂತೆ ಒಮ್ಮೆ ಸ್ವಾಮಿ ಬ್ರಹ್ಮಾನಂದ್ರ ಹೇಳ್ತಾರೆ ಕಾಡಿನ ದಾರಿಯಲ್ಲಿ ಮೆರವಣಿಗೆ ಸಾಗುತ್ತಿರಬೇಕಾದ್ರೆ ಒಂದು ಮರದ ಬುಡ್ಡದಲ್ಲಿ ಲಂಗೋಟಿ ಹುಟ್ಟಿದ್ದ ಮಹಾತ್ಮನೊಬ್ಬ ಕುಳಿತಿದ್ದಂತೆ ಮೆರವಣಿಗೆ ಸಾಲಿನ ತುತ್ತ ತುದಿಯಲ್ಲಿ ಇದ್ದ ಅಂಗರಕ್ಷಕರು ಮಹಾರಾಜ ಬರ್ತಾ ಇದ್ದಾರೆ ಚಕ್ರವರ್ತಿಗೆ ಜಯವಾಗಲಿ ಎನ್ನಿ ಎಲ್ಲರೂ ಎದ್ದು ಇಲ್ಲಿ ಅಂತೇಳಿ ಹೇಳ್ತಾ ಹೋಗ್ತಾ ಇದ್ದಾರೆ ದಾರಿಯಲ್ಲಿದ್ದವರು ಎಲ್ಲರೂ ಎದ್ದು ನಿಂತು ಚಕ್ರವರ್ತಿಗೆ ಗೌರವ ಸಲ್ಲಿಸ್ತಾ ಇದ್ದರು ಏಕಾಂಗಿಯಾಗಿ ಮರದಡಿಯಲ್ಲಿ ಕುಳಿತಿದ್ದ ಮಹಾತ್ಮ ಮಾತ್ರ ಆ ಕುಳಿತಲಿಂದ ಅಲುಗಾಡಲಿಲ್ಲ ಎಲ್ಲರ ಗಮನ ಅವನತ್ತ ಹರಿತ್ತು ಚಕ್ರವರ್ತಿ ಅಲೆಕ್ಸಾಂಡರ್ ಕೂಡ ಆ ಮಹಾತ್ಮನಿಂದ ದಿಟ್ಟಿಸಿ ಆ ಮಹಾತ್ಮ ಆದರೂ ಸ್ವಲ್ಪವು ವಿಚಲಿತನಾಗದೆ ಪ್ರಶಾಂತ ಚಿತ್ತನಾಗಿ ಕುಳಿತಿದ್ದ ಸರ್ವ ಪ್ರಯತ್ನ ಮಾಡಿದರೂ ಆ ಸಾಧು ಎದ್ದು ಇಲ್ಲದಿರುವುದನ್ನು ನೋಡಿ ಅಲೆಕ್ಸಾಂಡರ್ನೇ ಸ್ವತಃ ಪಾಲಕ್ಕಿಯಿಂದ ಕೆಳಗಿಳಿದು ಬಂದು ಆ ಸಾಧುವಿನ ಬಳಿ ಸಾಕ್ತಾನೆ ಚಕ್ರವರ್ತಿಯು ತನ್ನ ಮುಂದೆ ಬಂದು ನಿಂತಿದ್ದರೂ ಆ ಸಿದ್ಧಪುರುಷನು ಸ್ವಲ್ಪ ಭಯಭೀತನಾಗಲಿಲ್ಲ ಕುಳಿತಲಿಂದಲೇ ಉಜ್ವಲವಾದ ತನ್ನೆರಡು ಕಣ್ಣುಗಳಿಂದ ಚಕ್ರವರ್ತಿಯೊಂದಿಟ್ಟಿಸಿ ನೋಡ್ತಾನೆ ಅಲೆಕ್ಸಾಂಡರ್ ಹೇಳ್ತಾನೆ ಯಾಕೆ ಎದ್ದು ನಿಲ್ಲಲಿಲ್ಲ ಯಾಕೆ ಎದ್ದು ನಿಲ್ಲಲಿಲ್ಲ ಯಾಕೆ ಎದ್ದು ನಿಲ್ಲಬೇಕು ಪ್ರಶ್ನೆ ಮಾಡ್ತಾರೆ ಮಹಾತ್ಮರು ನಾನು ಚಕ್ರವರ್ತಿ ನಾನು ಸಾಮ್ರಾಟ ನಾನು ಈ ರಾಜ್ಯದ ದೊರೆ ಆಗ ಈ ಮಹಾತ್ಮರು ಹೇಳ್ತಾರೆ ಈ ಭೂಮಿ ನೀನು ಹುಟ್ಟುವ ಮೊದಲು ಇತ್ತು ತಿಳಿದುಕೋ ನೀನು ಸತ್ತ ನಂತರವೂ ಇರ್ತದೆ ತಿಳ್ಕೊ ನಿನ್ನೊಟ್ಟಿಗೆ ಸಾಯುವುದಿಲ್ಲ ಭೂಮಿ ನೀನು ಹುಟ್ಟುವಾಗಲೇ ಹುಟ್ಟಿದ್ದಲ್ಲ ನೀನಗಿಂತ ಮೊದಲೇ ಇತ್ತು ಇದರ ಒಡೆಯ ಪರಮಾತ್ಮನ ಒಬ್ಬನೇ ಹಾಗಾದರೆ ನಾನು ದೊರೆಯಲ್ಲವೇ ನೋಡು ಇನ್ನೂ ರಾಜ್ಯ ಬೇಕು ಇನ್ನೂ ಸಂಪತ್ತು ಬೇಕು ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳಬೇಕು ಎಂಬ ಆಶೆ ಇನ್ನೂ ನಿನ್ನಲ್ಲಿ ಜೀವಂತವಾಗಿದೆಯಲ್ಲ ಉಳಿದಿದೆಯಲ್ಲ ಹೀಗಿರುವಾಗ ನೀನು ಇನ್ನೂ ಬಡವ ಇನ್ನೂ ಬೇಕು ಅಂತ ಅನ್ನಿಸ್ತಾ ನಿನಗೆ ಸಾಕಾಗಲಿಲ್ಲ ಇರುವಂಥದ್ದು ಹೀಗೆ ಆಸೆಗಳು ನಿನ್ನ ಹತ್ರ ಉಳಿದಿರುವಾಗ ನೀನು ಹೇಗೆ ಶ್ರೀಮಂತ ಆಗ್ತೀಯಾ ಎಲ್ಲ ಇದ್ದವರು ಶ್ರೀಮಂತ ಇನ್ನೂ ಬೇಕು ಬೇಕು ಅಂತಂದರೆ ಅವನತ್ರ ಇಲ್ಲ ಅಂತೇಳಿ ಅರ್ಥ ಆಗಿರುವಾಗ ನೀನು ಇನ್ನೂ ಬಡವ ನೀನು ದೊರೆಯಾಗುವುದು ಹೇಗೆ ಅದಕ್ಕೆ ಅಲೆಕ್ಸಾಂಡ್ರ್ ಆಶ್ಚರ್ಯದ ಪ್ರಶ್ನೆ ಮಾಡ್ತಾನೆ ಅಂದರೆ ಆಗ ಉತ್ತರ ಕೊಡ್ತಾರೆ ಮಹಾತ್ಮರು ನಿನ್ನ ಇಂದ್ರಿಯಗಳನ್ನು ಮೊದಲು ಜಯಿಸು ಮನಸ್ಸಿನ ಬಯಕೆಗಳೆಲ್ಲವನ್ನೂ ಬಿಟ್ಟು ಬಿಡು ಆವಾಗ ಇಡೀ ಜಗತ್ತಿನ ದೊರೆಯಾಗ್ತೀಯಾ ಆಲೋಚನೆ ಮಾಡಿ ನೋಡು ಅಂತೇಳಿ ಹೇಳ್ತಾರೆ ಅಲೆಕ್ಸಾಂಡರ್ ನಾಚಿ ತಲೆಬಾಗ್ತಾನೆ ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಆ ಮಹಾತ್ಮನಿಗೆ ಅವನು ಶಿರವಾಗಿ ವಂದಿಸಿ ರಾಜ ಮರ್ಯಾದೆಯಿಂದ ಅವನನ್ನು ಪೂಜಿಸಿ ಮುಂದಿನ ದಾರಿ ಹಿಡಿತಾನೆ ಗುರುಗಳ ಪಾದುಕೆಯನ್ನು ಪೂಜಿಸುವವರಿಗೆ ನೃಪತ್ವವೇ ಪ್ರಾಪ್ತಿಯಾಗುವುದೆಂಬ ಮಾತಿಗೆ ಮೇಲಿನ ದೃಷ್ಟಾಂತ ಸರಿ ಹೋಗ್ತದೆ ನೃಪತ್ವ ಅಂದರೆ ಏನೂ ಇಂದ್ರಿಯ ವಿಜಯ ಮನೋವಿಜಯ ಉಂಟಾಗ್ತದೆ ಅದರಿಂದ ಅವನು ಜಗತ್ತನ್ನೇ ಗೆಲ್ಲಬಲ್ಲ ಇಂದ್ರಿಯಗಳು ನಿಯಂತ್ರಣದಲ್ಲಿದ್ದರೆ ತನ್ನ ಮನಸ್ಸು ತನ್ನ ನಿಯಂತ್ರಣದಲ್ಲಿದ್ದರೆ ಅದೇ ಆತ್ಮವಿಜಯ ಅಂತೇಳಿ ಇದು ಐದನೇ ಶ್ಲೋಕದ ಅರ್ಥ ना आर श्लोक हेल्ते पाप अंधकाराक परंपराभ्यापत्रींद्र खगेशभ्या शोषणप वाडवाभ्यामो नम श्री गुरुपादुकाभ्या पाप अंधकार के पाप कत्ले ಅರ್ಕ ಪರಂಪರಾಭ್ಯಾಮ್ ಸೂರ್ಯನಂತಿರ್ತಕ್ಕಂತಹ ಕೆಟ್ಟ ಆಲೋಚನೆಗಳೆಂಬಂತಹ ಪಾಪದ ಕಗ್ಗತ್ತಲೆಯನ್ನು ನಾಶ ಮಾಡುವ ಸೂರ್ಯಕಿರಣಗಳು ಈ ಪಾದುಕೆಗಳು ತಾಪತ್ರಯಾಹೀಂದ್ರ ಖಗೇಶ್ವರಾಭ್ಯಾಮ್ ತಾಪತ್ರಯಗಳೆಂಬ ನಾಗರಹಾವಿಗೆ ಅಹೀಂದ್ರ ಸರ್ಪೇಶ ಸರ್ಪಗಳೊಡೆಯ ಯಾರು ನಾಗ ನಾಗರಹಾವು ಅಂತಹ ತಾಪತ್ರಯವೆಂಬಂತಹ ಸರ್ಪ ತಾಪತ್ರಯ ಅಹೀಂದ್ರ ಖಗೇಶ್ವರಾಭ್ಯಾಮ್ ಅಂತಹ ನಾಗರಹಾವಿಗೆ ಗರುಡ ಪ್ರಾಯವಾಗಿವೆ ಈ ಪಾದುಕೆಗಳು ಅಂದರೆ ತಾಪತ್ರಯಗಳನ್ನು ನಾಶ ಮಾಡ್ತವೆ ಅಂತೇಳಿ ನಾಗರಹಾವನ್ನು ಹೇಗೆ ಗರುಡ ಕೊಲ್ತದೋ ತಿಂತದೋ ಅದೇ ರೀತಿಯಲ್ಲಿ ತಾಪತ್ರಯವೆಂಬ ನಾಗರಹಾವಿಗೆ ಗರುಡನಂತಿವೆ ಈ ಪಾದುಕೆ ಗುರುಪಾದುಕೆಗಳು ಖಗೇಶ್ವರ ಅಹೀಂದ್ರ ಅಂದರೆ ಅಹೀಶ್ವರ ಅಂದರೆ ನಾಗ ನಾಗರಹಾವು ಖಗೇಶ್ವರ ಅಂದರೆ ಗರುಡ ಜಾಡ್ಯಾಬ್ಧಿ ಸಂಶೋಷಣ ವಾಡವ ಅಭ್ಯಾಮ್ ಜಾಡ್ಯ ಎನ್ನತಕ್ಕಂಥ ಸಾಗರ ಅಬ್ಧಿ ಸೋಮಾರಿತನದ ಸಾಗರವನ್ನೇ ಸಂಶೋಷಣ ಒಣಗಿಸ್ತಕ್ಕಂತಹ ಶೋಷಣೆ ಅಂದರೆ ಒಣಗಿಸ್ತಕ್ಕಂಥದ್ದು ಚೆನ್ನಾಗಿ ಒಣಗಿಸಬಲ್ಲ ಯಾಡ್ಯ ಸಾಗರವನ್ನೇ ಒಣಗಿಸಬಲ್ಲಂತಹ ವಾಡವಾಭ್ಯಾಮಡವಾಗ್ನಿ ಅಂದರೆ ಸಮ್ ಸಮುದ್ರವನ್ನು ಒಣಗಿಸ್ತಕ್ಕಂತಹ ಬಡವಾಗ್ನಿ ಬಡವಾಗ್ನಿ ಅಂತ ಹೇಳ್ತೇವೆ ವಾಡ ವಡವಾಗ್ನಿ ಅಂದರೆ ಸಮುದ್ರದೊಳಗಿರುವ ಬೆಂಕಿ ಹೀಗೆ ಆಲಸ್ಯ ಸಾಗರವನ್ನೇ ಒಣಗಿಸ್ತಕ್ಕಂತಹ ಒಡವಾಗ್ನಿ ಸ್ವರೂಪಿಯಾದದ್ದು ಗುರುಪಾದುಕಿಗಳು ಅಂತಹ ಮಹಿಮಾನ್ವಿತವಾದ ಗುರುಪಾದಕಗಳಿಗೆ ನನ್ನನ್ನು ನಮಸ್ಕಾರಗಳು ಅಂತೇಳಿ ಹೇಳ್ತಾ ಇದ್ದಾರೆ ಪಾಪ ಅಂಧಕಾರಾರ್ಕ ದೇಹದಲ್ಲಿ ನಾನು ಎಂಬತ್ತ ಬುದ್ಧಿ ಇದುವೇ ಪಾಪ ಜಗತ್ತು ನನಗಿಂತ ಬೇರೆ ಎಂದು ತಿಳಿದಿರುವುದು ಪಾಪ ಪರಮಾತ್ಮನಿಗಿಂತ ನಾನು ಬೇರೆ ಅವನು ಎಲ್ಲೋ ಇದ್ದಾನೆ ಎಂಬ ತಿಳುವಳಿಕೆಯೂ ಪಾಪ ನೋಡಿ ಪಾಪ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಬ್ರಹ್ಮಾನಂದರು ದೇಹವೇ ನಾನು ಎನ್ನತಕ್ಕಂಥದ್ದು ಜಗತ್ತು ನನಗಿಂತ ಬೇರೆ ಅಂತೇಳಿ ತಿಳಿಯುವಂಥದ್ದು ಪರಮಾತ್ನಗಿಂತ ನಾನು ಬೇರೆ ಅಂತೇಳಿ ತಿಳಿಯುವಂಥದ್ದು ಅವನು ಎಲ್ಲೋ ಇದ್ದ ಅನ್ನ ತಿಳಿಯುವಂಥದ್ದು ಪರಮಾತ್ಮ ಇವೆಲ್ಲ ಪಾಪಗಳು ಈ ಪಾಪಗಳೆಂಬ ಅಂಧಕಾರದಲ್ಲೇ ನಮ್ಮ ಜೀವನ ನಾವೆಲ್ಲರೂ ದೇಹಕ್ಕೆ ಅಂಟಿಕೊಂಡೇ ಬದುಕ್ತಾ ಇರೋದರಿಂದ ಪ್ರತಿ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಎಂದು ಹೇಳಿಕೊಳ್ಳುವುದುಂಟು ಇವತ್ತಿಗೆ ನಾನು ಮಹಾಪಾಪಿ ಎಂಬುದು ಮನಸ್ಸಿಗೆ ಗಟ್ಟಿಯಾಗಿಬಿಟ್ಟಿದೆ ಎಲ್ಲರಿಗೂ ಗುರುಗಳ ಸಮೀಪಕ್ಕೆ ಹೋಗಿ ಸತ್ಸಂಗದಲ್ಲಿ ಕುಳಿತು ಜ್ಞಾನ ಶ್ರವಣ ಮಾಡಿದಾಗಲೇ ನಾವು ಅಮೃತ ಅಮೃತ ಸ್ವರೂಪರು ಮತ್ತು ಜೀವ ಜಗತ್ತು ಮತ್ತು ಈಶ್ವರ ಬೇರೆ ಬೇರೆ ಎಲ್ಲ ಈ ಮೂರು ಒಬ್ಬನೇ ಪರಮಾತ್ಮನ ವ್ಯಕ್ತ ರೂಪ ಎಂಬುದು ತಿಳಿದು ಬರ್ತದೆ ಆದ್ದರಿಂದ ಜೀವನದಲ್ಲಿ ಒಬ್ಬ ಅಧ್ಯಾತ್ಮ ಗುರು ಅತ್ಯವಶ್ಯಕ ವ್ಯಾಧನೂ ಕೂಡ ನಾರದ ಮಹರ್ಷಿಗಳನ್ನು ಭೇಟಿಯಾಗುವ ತನಕ ಮಹಾಪಾಪಿಯಾಗಿದ್ದ ಮಹರ್ಷಿಗಳಿಂದ ಉಪದೇಶ ಪಡೆದವನ್ನೇ ದೇಹ ಭಾವನೆ ತೊರೆದು ಮಹರ್ಷಿ ವಾಲ್ಮೀಕಿ ಆಗ್ತಾನೆ ಎಷ್ಟೋ ಕೊಲೆಗಳನ್ನು ಮಾಡಿ ಮಹಾಪಾಪಿ ಎಂದು ವ್ಯಕ್ತಿ ನಾಮದೇವ ಎನ್ನತಕ್ಕಂಥ ಸಂತನಾಗಿಬಿಡ್ತಾನೆ ವ್ಯಭಿಚಾರವನ್ನು ಮಾಡಿಕೊಂಡು ಜೀವಿಸ್ತಾ ಇದ್ದ ವ್ಯಕ್ತಿ ಮಹಾತ್ಮ ವೇಮನನ್ನಾಗ್ತಾನೆ ಹುಟ್ಟುವಾಗ ನಾವೆಲ್ಲರೂ ಪಾಪಿಗಳೇ ಗುರು ಸಾನ್ನಿಧ್ಯದಿಂದ ಮಾತ್ರವೇ ಪಾಪದ ಲೇಪ ದೂರವಾಗ್ತದೆ ಇದು ಗುರುಪಾದುಕಿಗಳ ವೈಭವ ಮಹಿಮೆ ವಿಭವ ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಂ ಜಾಡ್ಯತನ ಆಲಸ್ಯ ಸೋಮಾರಿತನ ಇವುಗಳಿಗೆ ಗುರುಪಾದ ತಲದಲ್ಲಿ ಎಲ್ಲಷ್ಟು ಜಾಗವಿಲ್ಲ ಪ್ರಕೃತಿಯಲ್ಲಿ ಮಾನವನೊಬ್ಬನೇ ಸೋಮಾರಿ ಗಾಳಿ ಆಲಸ್ಯಂಗೆ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪು ನಾಸ್ತಿ ಉದ್ಯಮ ಸಮೂಹ ಬಂಧು ಕುರುವಾಣೋ ನಾವಸಿದತಿ ಅಂತೇಳಿ ಒಂದು ಸುಭಾಷಿತೆ ಇದೆ ಆಲಸ್ಯವೇ ಒಂದು ದೊಡ್ಡ ಶತ್ರು ನಮ್ಮ ಶರೀರದಲ್ಲಿ ಇರತಕ್ಕಂಥದ್ದು ಮನುಷ್ಯನ ಮನುಷ್ಯನ ಶರೀರದಲ್ಲಿ ಅಂಥೇಳಿ ಆಲಸ್ಯಂಗೆ ಮನುಷ್ಯನಾಮ ಶರೀರಸ್ಥಃ ಮನುಷ್ಯನ ಶರೀರದಲ್ಲಿ ಇರತಕ್ಕಂಥದ್ದು ಅದು ಶತ್ರು ಹೊರಗಿಂದಲ್ಲ ಮಹಾನ್ ರಿಪು ದೊಡ್ಡ ರಿಪು ಅದು ಶತ್ರು ನಾಸ್ತಿ ಉದ್ಯಮ ಸಮೂಹ ಬಂಧು ಉದ್ಯಮಕ್ಕೆ ಕೆಲಸಕ್ಕೆ ಕಾರ್ಯಕ್ಕೆ ಸಮನಾದಂಥ ಬಂಧುವಿಲ್ಲ ನಮಗೆ ಶತ್ರು ಯಾವುದೋ ಆಲಸ್ಯ ಮಾಡದೇ ಇರತಕ್ಕಂಥ ಕೆಲಸ ನಾಸ್ತಿ ಉದ್ಯಮ ಸಮವಹ ಬಂದು ಕುರುವಾಣು ನಾ ಅವಸೀದತಿ ಕೆಲಸವನ್ನು ಮಾಡತಕ್ಕಂಥವೇ ಅವನು ಇದ್ದಾನೆ ಏನಾದರೂ ಒಂದು ಕರ್ತವ್ಯವನ್ನು ಮಾಡ್ತಾ ಇರ್ತಕ್ಕಂಥವನು ಯಾವತ್ತಿಗೂ ನಾಶ ಹೊಂದುವುದಿಲ್ಲ ಕುರುವಾಣಹ ಮಾಡ್ತಕ್ಕಂಥವನು ನಾ ಅವಸೀದತಿ ಅಂತೇಳಿ ಈಗ ಪ್ರಕೃತಿಯಲ್ಲಿ ಮಾನವನೊಬ್ಬನೇ ಸೋಮಾರಿ ಗಾಳಿ ಸದಾ ಕಾಲ ಇರ್ತದೆ ಭೂಮಿ ಎಡಬಿಡದ ಸುತ್ತಲೇ ಇರ್ತದೆ ಸೂರ್ಯಚಂದ್ರರು ಬೆಳಕನ್ನು ಕೊಡುತ್ತಲೇ ಇರ್ತಾರೆ ಗಿಡ ಮರಗಳು ಪ್ರತಿ ಇರ್ತವೆ ಮಾತ್ರವಲ್ಲ ಹೂ ಕಾಯಿ ಹಣ್ಣು ಇವನ್ನು ಕೊಡುತ್ತಲೇ ಇರ್ತವೆ ಪಶು ಪಕ್ಷಿ ಒಂದು ನಿಮಿಷವೂ ಸುಮ್ಮನೆ ಅವುಗಳ ಕೆಲಸವನ್ನು ನಾವು ಮಾಡುತ್ತಲೇ ಇರ್ತವೆ ರಜೋಗುಣ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿರುವಂಥದ್ದು ರಜೋಗುಣ ಎನ್ನತಕ್ಕಂಥದ್ದು ರಜೋ ಇದು ಪ್ರಕೃತಿಯಲ್ಲಿ ಸ್ವಾಭಾವಿಕ ಅದು ಎಲ್ಲೆಲ್ಲೂ ಎಲ್ಲರಲ್ಲೂ ಪ್ರಕಟಗೊಳ್ಳುತ್ತಾ ಇರ್ತದೆ ಮನುಷ್ಯನೂ ಕೂಡ ರಜೋಗುಣ ಪ್ರಧಾನಿ ಒಂದು ನಿಮಿಷ ಯಾರೂ ಸುಮ್ಮನೆಗೊಳ್ತಿರುವುದಿಲ್ಲ ಆದರೆ ಇನ್ನೊಬ್ಬರಿಗೆ ಹಾಳನ್ನು ಬಯಸುವ ಕೆಲಸ ಕಾರ್ಯಗಳೇ ನಾವು ಮಾಡೋದು ಜಾಸ್ತಿ ಹೀಗಾಗಬಾರ್ದು ನಾವು ರಚನಾತ್ಮಕವಾಗಿ ಕ್ರಿಯಾಶೀಲವಾಗಿರಬೇಕು ಇದು ಗುರುಗಳ ಸತ್ಸಂಗದಿಂದ ಮಾತ್ರ ಸಾಧ್ಯ ಹೀಗಾಗಬಾರ್ದು ಇನ್ನೊಬ್ಬರಿಗೆ ಹಾಳು ಮಾಡುವಂಥದ್ದೆಲ್ಲ ಒಳ್ಳೇದು ಮಾಡಬೇಕು ನಾವು ರಚನಾತ್ಮಕವಾಗಿ ಕ್ರಿಯಾಶೀಲರಾಗಬೇಕು ಇದು ಗುರುಗಳ ಸತ್ಸಂಗದಿಂದ ಮಾತ್ರ ಸಾಧ್ಯ ಸ್ವಾಮಿ ವಿವೇಕಾನಂದರು ಸ್ವಾಮಿ ಚಿನ್ಮಯಾನಂದರು ರಜಗುಣ ಪ್ರಧಾನವಾಗಿ ಜೀವಿಸಿದವರು ಗುರು ಉಪದೇಶದಿಂದ ಅವರ ಕ್ರಿಯಾಶಕ್ತಿಯು ರಚನಾತ್ಮಕವಾಗಿ ಹರಿಯಿತು ಎಲ್ಲ ಸಾಧುಸಂತ್ರ ಜೀವನವನ್ನು ನೋಡಿ ಯಾರೂ ಕೂಡ ಒಂದು ಕ್ಷಣಕಾಲ ಸುಮ್ಮನೆ ಪರಹಿತಕ್ಕಾಗಿ ಪರಾರ್ಥಕ್ಕಾಗಿ ತಮ್ಮ ದೈಹಿಕ ಮಾನಸಿಕ ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲ ಉಪಯೋಗಿಸಿದರು ಆಚಾರ್ಯಶಂಕರು ಬಾಳಿದ್ದೆ ಮೂವತ್ತು ವರ್ಷ ಎಂಟನೇ ವಯಸ್ಸಿನಿಂದ ಮೂವತ್ತರ ತನಕ ಅವರು ಬರೆದ ಪ್ರತಿಗಳೆಷ್ಟು ಮೂವತ್ತೆರಡು ವರ್ಷ ಹ್ಞೂ ಅವರು ಹೋದ ಜಾಗಗಳೆಷ್ಟು ಅವರು ಮಾಡಿದ ಪ್ರವಚನಗಳೆಷ್ಟು ಅವರು ಬರೆದ ಭಾಷೆಗಳಿಷ್ಟು ನಮ್ಮ ಜೀವಮಾನ ಕಾಲದಲ್ಲಿ ಅವರು ಬರೆದಿರುವ ಗ್ರಂಥರಾಶಿಯನ್ನು ಓದಿ ಮುಗಿಸಲು ಸಾಧ್ಯವಿಲ್ಲ ಅವರು ಬರೆದಿದ್ದಾರೆ ನಮಗೆ ಓದಿ ಮುಗಿಸ್ಲಿಕ್ಕೆ ಅವರು ರಚನೆ ಮಾಡಿದ್ದು ಖಾಲಿ ಕಾಪಿ ಮಾಡಿದ್ದಲ್ಲ ಇನ್ನೊಂದನ್ನು ನೋಡಿಕೊಂಡು ಅದನ್ನು ಓದಿ ಮುಗಿಸ್ಲಿಕ್ಕೆ ಜೀವಮಾನದಲ್ಲಿ ಕಷ್ಟ ಇದೆ ಸಂತ ಜ್ಞಾನೇಶ್ವರ ಮಹಾರಾಜರು ಹನ್ನೆರಡನೇ ವಯಸ್ಸಿಗೆ ಶ್ರೀಮದ್ ಭಗವದ್ಗೀತೆಗೆ ಜ್ಞಾನೇಶ್ವರಿ ಎಂಬ ಸ್ವತಂತ್ರ ಕೃತಿಯನ್ನು ಬರೆದು ಮುಗಿಸಿದ್ರಂತೆ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಸಂತ ಜ್ಞಾನೇಶ್ವರರು ನಮ್ಮ ಬುದ್ಧಿಗೆ ನಿಲುಕದ ಸಾಧನೆ ಇದು ತುಕಾರಾಮ್ ನಾಮದೇವ್ ಇವರೆಲ್ಲ ಲಕ್ಷಾಂತರ ಅಭಂಗಗಳನ್ನು ಬರೆದಿದ್ದರಂತೆ ಸಮರ್ಥ ರಾಮದಾಸರು ಹೇಳುವಂತೆ ಸಂತರ ಸಂಘ ನಿತ್ಯೋತ್ಸವ ಸಂತರ ಸಂಘ ಸಹವಾಸ ಅದು ನಿತ್ಯೋತ್ಸವ ಅಂಥೇಳಿ ನಿತ್ಯವೂ ನಮಗೆ ಉತ್ಸಾಹವನ್ನು ಉಂಟು ಇಲ್ಲಿ ಆಲಸ್ಯ ಜಾಡ್ಯತನ ಇವುಗಳಿಗೆ ಅವಕಾಶ ಇಲ್ಲ ಇದು ಆರನೇ ಶ್ಲೋಕ ಇನ್ನು ಮೂರು ಶ್ಲೋಕಗಳಿವೆ ಏಳು ಎಂಟು ಮತ್ತು ಒಂಬತ್ತನೇ ಶ್ಲೋಕಗಳನ್ನು ಮುಂದಿನ ದಿವಸ ನೋಡೋಣ ಹರೇರಾಮ ಶ್ರೀ ಶಂಕರ ಅರ್ಪಿತ ಓಂ ತತ್ಸತ್ತು